ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಅದರಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಹದಿನೇಳು ಅಧ್ಯಾಯಗಳು ಈಗಾಗಲೇ ಮುಗಿದವು ಹದಿನೆಂಟನೇ ಅಧ್ಯಾಯವನ್ನು ಶುರು ಮಾಡೋಣ ಈ ಹದಿನೆಂಟನೇ ಅಧ್ಯಾಯದಲ್ಲಿ ಬಂಧ ಮೋಕ್ಷದ ಸ್ವರೂಪ ನಿರೂಪಣೆ ಬಂಧನ ಅಂದ್ರೇನು ಮೋಕ್ಷ ಅಂತ ಹೇಳಿದ್ರೇನು ಅದ್ರ ಬಗ್ಗೆ ಆಮೇಲೆ ಶಿವಲಿಂಗದ ಮಹಾತ್ಮ್ಯ ವರ್ಣನೆ ಈ ಎಷ್ಟು ವಿಚಾರಗಳಿದೆ ಅದರ ಬಗ್ಗೆ ಈಗ ಶ್ಲೋಕ ಮತ್ತು ವ್ಯಾಖ್ಯಾನವನ್ನು ನೋಡೋಣ ಶ್ರೀ ಓಂ ನಮಃ ಶಿವಾಜ ಅಥ ಶ್ರೀ ಶಿವಮಹಾಪುರಾಣೇ ವಿದ್ಯೇಶ್ವರ ಸಂಹಿತಾಯಾಮ್ ಅಷ್ಟಾದಶೋಧ್ಯಾಯ ಹದಿನೆಂಟನೇ ಅಧ್ಯಾಯ ಶಿವಮಹಾಪುರಾಣದ ವಿದ್ಯೇಶ್ವರ ಸಂಹಿತೆಯಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಹದಿನೆಂಟನೇ ಅಧ್ಯಾಯ ಋಷಯವೂ ಚುಹೂ ಋಷಿಗಳು ಹೇಳಿದರು ಬಂಧ ಮೋಕ್ಷಸ್ವ ರೂಪಂಹಿ ಬ್ರೂಹಿ ಸರ್ವಾರ್ಥವಿತ್ತಮ ಶೌನಕಾದಿ ಋಷಿಮುನಿಗಳು ಕೇಳಿದರು ನಮ್ಮಿಶಾರಣ್ಯದಲ್ಲಿ ಸೂತಮುನಿಗಳತ್ರ ಏನಂತೇಳಿ ಎಲ ಈ ಸೂತಮುನಿಯೇ ಸರ್ವಾರ್ಥವಿತ್ತಮ ನೀನು ಎಲ್ಲ ಬಲ್ಲವರಲ್ಲಿ ಶ್ರೇಷ್ಠನಾಗಿರುವೆ ಸರ್ವಾರ್ಥವಿತ್ತಮಃ ವಿತ್ ಅಂದರೆ ತಿಳಿದವ ತಮ ಅಂದರೆ ಶ್ರೇಷ್ಠ ತರ ತಮ ಶ್ರೇಷ್ಠ ಅಂದರೆ ಈಗ ಆನಂದ ಅಥವಾ ಶ್ವೇತ ಯಾವುದೇ ಒಂದು ಗುಣವನ್ನು ಹೇಳುವಾಗ ತರ ತಮ ತರ ಅಂದರೆ ಕಂಪ್ಯಾರೇಟಿವ್ ಡಿಗ್ರಿ ಇನ್ನೊಂದಕ್ಕಿಂತ ಅಂದರೆ ಹೇಳೋದು ತಮ ಅಂದರೆ ಎಲ್ಲದಕ್ಕಿಂತ ಶ್ರೇಷ್ಠವಾದ್ದು ಸೂಪರ್ ಡಿಗ್ರಿ ಅಂತ ಹೇಳ್ತಾರೆ ಹ್ಞೂ ಹಾಗೆ ಗುಣವಾಚಕದಲ್ಲಿ ಆ ರೀತಿ ಹಾಗೆ ಎಲ್ಲವನ್ನು ಬಲ್ಲಂಥವರಲ್ಲಿ ನೀನು ಶ್ರೇಷ್ಠನಾಗಿದ್ದೀಯಾ ಬಂಧ ಮೋಕ್ಷದ ಸ್ವರೂಪವನ್ನು ನಮಗೆ ತಿಳಿಸು ಬಂಧನ ಅಂದರೆ ಏನು ಮೋಕ್ಷ ಅಂತ ಹೇಳಿದರೆ ಏನು ಅಂತೇಳಿ ಅಂತ ಕೇಳ್ತಾರೆ ಆಗ ಸೂತ ಮುನಿಗಳು ಸೂತ ಪುರಾಣಿಕರು ರೋಮಹರ್ಷಣರು ಹೇಳ್ತಾರೆ ಈಗಾಗಲೇ ನಾವು ಸೂತಮುನಿಗಳು ಅಂತ ಹೇಳಿದರೆ ಯಾರು ಶ್ರೀಹರಿಯೇ ಅವತರಿಸಿದ್ದು ನಾವು ತಿಳಿದಿದ್ದೇವೆ ಯಜ್ಞದಲ್ಲಿ ಬ್ರಹ್ಮನ ಆಜ್ಞೆಯಂತೆ ಪೃಥು ಮಹಾರಾಜನ ನಡೆಸಿದಂಥ ಯಜ್ಞದಲ್ಲಿ ಉದ್ಭವಿಸಿದ್ದಂಥ ಸೂತ ಮಾಗಧರು ಭಗವಂತನನ್ನು ಸ್ತುತಿ ಮಾಡ್ತಕ್ಕಂಥವ್ರು ಅವರು ವೇದಬಾಹಿರರು ಅಂತೇಳಿ ವೇದವರ್ಜ ಅವರಿಗೆ ಆದರೆ ಪುರಾಣಗಳೆಲ್ಲ ಅಲ್ಲಿ ಶ್ರೀಹರಿಯೇ ಅದು ಸೂತ ಮಾಗದ ರೂಪದಲ್ಲಿ ಬರ್ತಕ್ಕಂಥದ್ದು ಒಂದಿ ಮಗದರು ಅಂತ ಹೇಳಿದಾಗ ಸೂತ ಮಾಗದರು ಅಂತೇಳಿ ಸ್ತುತಿ ಮಾಡತಕ್ಕಂಥ ಭಗವಂತನ ಪ್ರೇರಣೆ ಸು ಸು ಪ್ರೇರಣೆ ಅಂತಕ್ಕಂಥ ಅರ್ಥವು ಕೂಡ ಇದೆ ಹಾಗೆ ಸೂತ ಹುಟ್ಟಿದ ಅಂದರೆ ಭಗವಂತನೇ ಹುಟ್ಟಿರತಕ್ಕಂಥದ್ದು ಯಜ್ಞದಲ್ಲಿ ಪೃಥು ಮಹಾರಾಜನ್ ಮಾಡಿದಂಥ ಯಜ್ಞದಲ್ಲಿ ಹುಟ್ಟಿರತಕ್ಕಂಥದ್ದು ಅವರು ಪುರಾಣಕ್ಕೆ ಅವರ ಸೂತ ಪರಂಪರೆ ಆ ವಂಶವೇ ಅದು ಪುರಾಣಕ್ಕೆ ಅವರು ಪೌರ ಪುರಾಣಿಕರು ಅಂತೇಳಿ ಎಲ್ಲ ಪುರಾಣಗಳನ್ನು ಉಪದೇಶ ಮೂಲಕ ಪಡೆದು ವ್ಯಾಸರಿಂದ ಅವರು ಅದನ್ನು ಎಲ್ಲರಿಗೂ ಉಪದೇಶ ಮಾಡ್ತಕ್ಕಂಥವರು ಪುರಾಣದ ಸರ್ವಶಾಸ್ತ್ರಗಳ ವೇದವನ್ನು ಒಂದು ಬಿಟ್ಟು ಉಳಿದಿಲ್ಲದರ ಒಂದು ಸಮಗ್ರವಾದಾರಿಗೂ ಉಳ್ಳವರು ಉಪದೇಶ ಮಾಡ್ತಕ್ಕಂಥವ್ರು ಹಾಗೆ ಸೂತ ಆ ಸೂತ ಪರಂಪರೆ ಇನ್ನೊಂದು ಸೂತ ಅಂತೇಳಿದರೆ ಬೇರೆ ಬೇರೆ ಅರ್ಥಗಳಿವೆ ಸೂತ ಅಂತ ಹೇಳಿದರೆ ಉದಾಹರಣೆ ಕರ್ಣ ಸೂತಪುತ್ರ ಅಲ್ಲಿ ಸೂತ ಅಂತ ಹೇಳಿದರೆ ಚಾಲಕ ಅನ್ನತಕ್ಕಂಥ ಅರ್ಥ ಹ್ಞೂ ರಥದ ಸಾರಥಿ ರಥವನ್ನು ಓಡಿಸುವ ಡ್ರೈವರ್ ಅಂತ ಹೇಳಿದ ಹಾಗೆ ಅದೊಂದು ವಂಶ ಅದು ಬೇರೆ ಕುಲ ಇಲ್ಲಿ ಸೂತ ಅಂತ ಹೇಳಿದರೆ ಇದು ಬೇರೆ ಪುರಾಣಿಕರ ವಂಶ ಪುರಾಣವನ್ನು ಹೇಳ್ತಕ್ಕಂಥವ್ರು ಹಾಗೆ ಅದರಲ್ಲಿ ರೋಮಹರ್ಷಣಿ ರೋಮಹರ್ಷಣ ಅಂತೇಳಿ ಹೇಳಿದ ಅಥವಾ ಲೋಮಹರ್ಷಣ ಅವರ ಮ ಅಂದರೆ ಅವರ ರೋಮಾಂಚನಗೊಳ್ತದೆ ಅವರ ಕಥಾ ಒಂದು ಪುರಾಣ ಕಥೆಯನ್ನು ಕೇಳುವಾಗಲೇ ಭಗವದ್ಭಕ್ತರಿಗೆ ಭಕ್ತಿಯ ಭಾ ಅಷ್ಟು ಭಕ್ತಿ ಉಕ್ಕಿ ಬರುವಂತೆ ಅವರು ಹೇಳ್ತಾರೆ ಅವರ ಮಗ ಸೂತ ಪುತ್ರ ಅಂದರೆ ಸೌತಿ ಅಂತ ಹೇಳಿದ್ರೆ ಉಗ್ರಶ್ರವ ಅಂತವರ ಹೆಸರು ಹ್ಞೂ ಉಗ್ರಶ್ರವಾಹ ಅಂತೇಳಿ ನಾವು ಮೊದಲೇ ಮೊದಲೇ ಹೇಳಿದ್ದೆವು ಈ ಬಗ್ಗೆ ಇನ್ನೊಮ್ಮೆ ಪುನರ್ಮನನ ಮಾಡಿದೆ ಅಷ್ಟೇ ಅಂದರೆ ಶ್ರೇಷ್ಠವಾದಂಥ ಉಗ್ರ ಅಂದರೆ ಅತ್ಯಂತ ಕಠಿಣವಾದ ತಕ್ಷಣ್ಣವಾದ ಶ್ರವಸ್ ಅಂದರೆ ಕೀರ್ತಿ ಉಳ್ಳವರು ಅತ್ಯಂತ ಪ್ರಸಿದ್ಧವಾದಂಥವರು ಅಂತೇಳಿ ಉಗ್ರಶ್ರವಾಹ ಎನ್ನತಕ್ಕಂಥವರು ಉಗ್ರ ಅಂದರೆ ಉಜ್ವಲವಾದ ಎನ್ನತಕ್ಕಂಥದ್ದು ಪ್ರಜ್ವಲಿಸುವ ಬೆಳಗುವ ಪ್ರಕಾಶಮಾನವಾದ ಕೀರ್ತಿ ಶ್ರವಸ್ ಅಂದರೆ ಕೀರ್ತಿ ಉದಾಹರಣೆಗೆ ವೃದ್ಧಶ್ರವಾಹ ಅಂತೇಳಿ ಬರ್ತದೆ ಇಂದ್ರನಿಗೆ ವೇದದಲ್ಲಿ ಬರ್ತದೆ ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಅಂತೇಳಿ ಅಂದರೆ ವೃದ್ಧ ಅಂದರೆ ವರ್ಧಿಸಿದ ಹೆಚ್ಚಾದ ಎನ್ನತಕ್ಕಂಥ ಅರ್ಥ ಶವಸ್ ಶ್ರವಸ್ ಅಂದರೆ ಕೀರ್ತಿ ಹಾಗೆ ಹೆಚ್ಚಿದ ಹೆಚ್ಚಾದ ಕೀರ್ತಿ ಉಳ್ಳವನು ಅವನು ವೃದ್ಧಶ್ರವ ಇಂದ್ರ ಇಂದ್ರನಿಗೆ ಹೇಳಿದ್ದೆ ಹಾಗೆ ಅಥವಾ ಇನ್ನೊಂದು ಏನು ಅಂದರೆ ವೃದ್ಧರಿಂದಲೂ ಅಂದರೆ ಜ್ಞಾನಿಗಳು ವೃದ್ಧರು ಅಂದರೆ ಜ್ಞಾನ ಅವರಿಂದ ಪ್ರಶಂಸೆಗೆ ಶವ ಒಳಗಾದವ ಸ್ತುತಿಸಲ್ಪಡುವವ ಎನ್ನತಕ್ಕಂಥ ಒಂದು ಅರ್ಥ ಕೂಡ ಇದೆ ಹಾಗೆ ಇಲ್ಲಿಗೇನು ಉಗ್ರಶ್ರವ ಅಂದರೆ ಸೂತರ ಪುತ್ರ ಇಲ್ಲಿ ಇರುವಂಥದ್ದು ಈಗ ಸೂತರೆ ರೋಮಹರ್ಷಣರೇ ಹೇಳುವಂಥದ್ದು ಇಲ್ಲಿ ಈ ಕಥೆಯನ್ನು ಇನ್ನು ಕೆಲವು ಬೇರೆ ಪುರಾಣಗಳನ್ನು ಸೂತರ ಸೂತ ಪುತ್ರರು ಅಂತಹ ಯಾರು ಉಗ್ರಶ್ರವ ಸೌತಿಗಳು ಹ್ಞೂ ಸೂತರ ಅಂತ ಹೇಳುವಂಥದ್ದು ಅವರು ಹೇಳಿದ್ದಾರೆ ಅನೇಕ ಕೆಲವು ಇತಿಹಾಸ ಪುರಾಣಾದಿಗಳನ್ನು ಈಗ ಇಲ್ಲಿ ಈ ರೋಮಹರ್ಷಣರು ಹೇಳ್ತಾರೆ ಬಂಧ ಮೋಕ್ಷ್ ತಥೋಪಾಯಂ ವಕ್ಷ್ಯೇಹಂ ಶೃಣುದಾದರಾತ್ ಪ್ರೀತಿಯಿಂದ ಕೇಳಿರಿ ಅಹಂ ವಕ್ಷ್ಯ ನಾನು ಹೇಳುತ್ತೇನೆ ಯಾವುದನ್ನು ಬಂಧ ಮೋಕ್ಷಂ ತಥಾ ಉಪಾಯಂ ಬಂಧನ ಅಂದ್ರೇನು ಬಂಧ ಅಂದ್ರೇನು ಹ್ಞೂ ಬಂಧ ಅಂದರೆ ಬಂಧನ ನಮಗೆ ಸಂಸಾರ ಬಂಧನ ಇರ್ಬೋದು ಮೋಕ್ಷ ಅದರಿಂದ ಬಿಡುಗಡೆ ಅಂತ ಹೇಳಿದರೆ ಏನು ಅದರ ಸ್ವರೂಪ ಏನು ಹಾಗೆ ಉಪಾಯ ಏನು ಹೇಗೆ ಬಿಡುಗಡೆ ಬಿಡುಗಡೆ ಹೊಂದಬೋದು ಇದರ ಬಗ್ಗೆ ವಕ್ಷ್ಯೇ ಹೇಳುವೆನೋ ಭವಿಷ್ಯತ್ ಕಾಲ ಹಂ ನಾನು ಶುಣುತ ಆಧಾರ ನೀವುಗಳು ಕೇಳುವಂಥವರಾಗಿ ಪ್ರೀತಿಯಿಂದ ಮನಸ್ಸಿಟ್ಟು ಕೇಳಿರಿ ಅಂಥೇಳಿ ಪ್ರಕೃತಿಯಾದ್ಯಷ್ಟಬಂಧೇನ ಬದ್ಧೋ ಜೀವಸ್ಸ ಉಚ್ಯತೆ ಪ್ರಕೃತಿಯಾದ್ಯಷ್ಟ ಬಂಧೇನ ನಿರ್ಮುಕ್ತೋ ಮುಕ್ತೋ ಉಚ್ಯತೆ ಉಂದೇ ಶ್ಲೋಕದಲ್ಲಿ ಹೇಳಿಬಿಟ್ರು ಪ್ರಕೃತಿಯ ಮೊದಲಾದ ಎಂಟು ಬಂಧಗಳಿಂದ ಬದ್ಧನಾದ ಜೀವನಿಗೆ ಬದ್ಧನಾದವನಿಗೆ ಜೀವ ಅಂತೇಳಿ ಹೇಳ್ತಾರೆ ಅದುವೇ ಬಂಧನ ಅಂಥೇಳಿ ಪ್ರಕೃತಿಯಾದಿ ಎಂಟು ಬಂಧಗಳಿಂದ ಬಿಡಲ್ಪಟ್ಟವನು ಮುಕ್ತನಾದವನು ಅವನಿಗೆ ಮುಕ್ತ ಅಂತೇಳಿ ಹೆಸರು ಅದು ಹೇಗೆ ಅಂತೇಳಿ ಮುಂದೆ ಬರ್ತದೆ ವಿಸ್ತಾರವಾಗಿ ಪ್ರಕೃತ್ಯಾದಿ ಪ್ರಕೃತ್ಯಾದಿ ವಶೀಕಾರೋ ಮೋಕ್ಷ ಇತ್ಯುಚ್ಯತೆ ಸ್ವತಃ ಬದ್ಧ ಜೀವಸ್ತು ನಿರ್ಮುಕ್ತೋ ಮುಕ್ತ ಜೀವಸ್ಸಕಥ್ಯತೆ ಆ ಪ್ರಕೃತಿ ಮುಂತಾದ ಬಂಧಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದೇ ಮೋಕ್ಷ ಅಂದರೆ ಪ್ರಕೃತಿಯನ್ನು ತನ್ನ ವಶಕ್ಕೆ ತಂದುಕೊಳ್ಳುವ ಸಾಮರ್ಥ್ಯವುಳ್ಳವ ಅಂದರೆ ಅಷ್ಟಸಿದ್ಧಿಗಳಲ್ಲಿ ಅದು ಬರ್ತದೆ ಯಾವುದು ಅಣಿಮ ಮಹಿಮಾ ಲಘಿಮ ಗರಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಅಂತೇಳಿ ಹಾಗೆ ಎಂಟು ಸಿದ್ಧಿಗಳು ಅಣಿಮ ಅಂದರೆ ಅತ್ಯಂತ ಅಣುವಾಗುವಂಥದ್ದು ಶಕ್ತಿ ಹನುಮಂತನಿಗಿತ್ತು ತುಂಬ ಸಣ್ಣ ಆಗುವಂಥದ್ದು ಮಹಿಮ ಅಂತೇಳಿದರೆ ಲ ದೊಡ್ಡಾಗುವಂಥದ್ದು ಹ್ಞೂ ಅತ್ಯಂತ ದೊಡ್ಡ ಬೃಹದಾಕಾರದ ಆಡುವಂಥದ್ದು ಲಘಿಮ ಅಂದರೆ ಹಗೂರಾಗುವಂಥದ್ದು ಅತ್ಯಂತ ಗರಿಮಾ ಅಂದರೆ ತುಂಬ ಭಾರ ಆಗುವಂಥದ್ದು ಆಮೇಲೆ ಪ್ರಾಪ್ತಿ ಅಂದರೆ ಎಲ್ಲವನ್ನು ಸಂಪತ್ತುಗಳು ತಾನೇ ತಾನಾಗಿ ಬಂದು ಬೀಳುವಂಥದ್ದು ಅಥವಾ ಬಯಸಿದೆಲ್ಲವೂ ಕೂಡ ಪ್ರಾಪ್ತಿ ಆಗ್ ಪ್ರಾಕಾಮ್ಯ ಅಂದರೆ ಕಾಮನೆಗಳೆಲ್ಲವೂ ಕೂಡ ಅವನೊಳಗೆ ಸೇರಿ ಹೋಗುವಂಥದ್ದು ಕಾಮನೆಗಳೆಲ್ಲ ಅಂದರೆ ಅವನಿಗೆ ಯಾವುದೇ ಕಾಮನೆಗಳು ಉಳಿದಿರೋದಿಲ್ಲ ಅಂತಹದ್ದು ಪ್ರಾಕಾಮ್ಯ ಆಮೇಲೆ ಈಶಿತ್ವ ಆಪ್ತ ಕಾಮ ಅಂತ ಹೇಳ್ತಾರೆ ನೋಡಿ ಆಪ್ತ ಕಾಮ ಅಂತ ಹೇಳಿದರೆ ಪೂರ್ಣ ಕಾಮ ಅಂತ ಹೇಳ್ತಾರೆ ಅಂದರೆ ಎಲ್ಲ ಕಾಮನೆಗಳನ್ನು ಪೂರೈಸಿಕೊಂಡ್ರೆ ಅವನಿಗೆ ಇಲ್ಲ ಅಂತ ಹೇಳಿ ಯಾವುದೇ ಆಸೆಗಳು ಹಾಗೆ ಪ್ರಾ ಪ್ರಾಕಾಮ್ಯ ಆಮೇಲೆ ಈಶಿತ್ವ ಅಂದರೆ ಒಡೆತನ ಎಲ್ಲ ಥರ ಒಡೆತನ ಈಶಿ ಹ್ಞೂ ಎಲ್ಲದರ ಅಧಿಪತಿತ್ವ ಆಮೇಲೆ ವಶಿತ್ವ ಕೊನೆ ಹಾಂ ಯಾವುದೆಲ್ಲಾಯಿತು ಹಣಿಮ ಮಹಿಮಾ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ವಶಿತ್ವ ಅಂದರೆ ವಶ ಇಡೀ ಜಗತ್ತೇ ತನ್ನ ವಶವಾಗಿರತಕ್ಕಂಥದ್ದು ತನ್ನಂತಾನು ವಶಪಡಿಸಿಕೊಂಡರೆ ಇಡೀ ಜಗತ್ತೇ ತನ್ನ ವಶ ಆಗ್ತದೆ ತನ್ನಂತಾನು ಹೇಗೆ ವಶಪಡಿಸಿಕೊಳ್ಳುವುದಂದರೆ ತನ್ನ ಆತ್ಮ ನಿಗ್ರಹ ಅಂತಃಕರಣ ನಿಗ್ರಹ ಅಂತಃಕರಣಗಳು ಯಾವುದಲ್ಲ ಮನಸ್ಸು ಚಿತ್ತ ಬುದ್ಧಿ ಅಹಂ ಅಹಂಕಾರ ಅದು ನಾಲ್ಕು ಅಂತಃಕರಣ ಚತುಷ್ಟಯ ಅಂತ ಹೇಳ್ತಾರೆ ಆಮೇಲೆ ಒಳಗಿನ ಇಂದ್ರಿಯಗಳು ಅಂತ ಅಂತಃಕರಣ ಇನ್ನು ಬಹಿಕ್ಕರ್ಣಗಳು ಬಾಹ್ಯ ಕರ್ಣಗಳು ಯಾವುದು ಹೊರ ಇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲ್ಕಿ ಚರ್ಮ ಪಂಚ ಕರ್ಮೇಂದ್ರಗಳು ವಾಗ್ಪಾಣಿ ಪಾದಪಾಯು ಉಪಸ್ಥ ಹೀಗೆ ಇವನ್ನೆಲ್ಲ ನಿಗ್ರಹಿಸಿದರೆ ಆಗ ಆತ್ಮವಿಜಯ ಸಿದ್ಧಿಸ್ತದೆ ಆತ್ಮವಿಜಯ ಸಿದ್ಧಿಯಾದವನಿಗೆ ಜಗತ್ತನ್ನು ಕೂಡ ಗೆಲ್ಲುವಂಥ ದೊಡ್ಡ ವಿಷಯವೇ ಅಲ್ಲ ಹಾಗೆ ಅಷ್ಟು ಅವನಿಗೆ ಶಕ್ತಿ ಬರ್ತದೆ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಶಕ್ತಿತ್ರಯ ಹೀಗೆ ಇಲ್ಲಿ ಏನು ಹೇಳಿದ್ರೀಗ ಪ್ರಕೃತಿಯಾದಿ ವಶೀಕಾರೋ ಮೋಕ್ಷ ಇತ್ತೀಚತೆ ಸ್ವತಃ ತಾನೇ ಸ್ವತಃ ಹಿಡಿಯು ಪ್ರಕೃತಿ ಮುಂತಾದಂಥ ಬಂಧಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವಂಥದ್ದೇನಿದೆ ಅದೇ ಮೋಕ್ಷ ಬದ್ಧ ಜೀವಸ್ತು ನಿರ್ಮುಕ್ತೋ ಮುಕ್ತ ಜೀವಸ್ಸಕಥ್ಯತೆ ಬದ್ಧ ಜೀವನು ಬಂಧನಗಳಿಂದ ಬಿಡಲ್ಪಟ್ಟರೆ ಅವನಿಗೆ ಮುಕ್ತ ಅಂತೇಳಿ ಹೇಳ್ತಾರೆ ಹ್ಞೂ ನಿರ್ಮುಕ್ತನಾದ ಬದ್ಧ ಜೀವನು ಮುಕ್ತನಾಗ್ತಾನೆ ಮುಕ್ತಜೀವಿ ಅಂತ ಹೇಳ್ತಾನೆ ಅವನು ನಿರ್ಮುಕ್ತನಾದರೆ ಪ್ರಕೃತ್ಯಗ್ರೆ ತಥೋ ಬುದ್ಧಿರಹಂಕಾರ ಗುಣಾತ್ಮಕಃ ಪಂಚತನ್ಮಾತ್ರ ಮಿತ್ಯೇ ತತ್ ಪ್ರಕೃತಿಯಾದ್ಯಷ್ಟಕಂ ವಿದು ಪ್ರಕೃತಿಯ ಮೊದಲಾದ ಎಂಟು ಬಂಧಗಳು ಅಂತೇಳಿ ಆಗಾಗ ಹೇಳ್ತಾ ಇದ್ದಾರೆ ಅದು ಯಾವುದೆಲ್ಲ ಅಂತೇಳಿ ಹೇಳ್ತಾರೆ ಪ್ರಕೃತಿಯು ಮೊದಲನೆಯದು ಪ್ರಕೃತಿ ಅಷ್ಟ ಬಂದು ಪ್ರಕೃತಿ ಅದು ಒಂದನೆಯ ಬಂಧನ್ ಆಮೇಲೆ ಬುದ್ಧಿ ಅಹಂಕಾರ ತ್ರಿಗುಣಮಯವಾದಂತಹ ಅಹಂಕಾರ ಚತರ ಜತಮಯವಾದಂತಹ ಆಮೇಲೆ ಅದು ಗುಣಾತ್ಮಕ ಅಹಂಕಾರ ಅಂಥೇಳಿ ತತಃ ಆಮೇಲೆ ಪ್ರಕೃತಿ ಅಗ್ರೇ ಮೊದಲು ಪ್ರಕೃತಿ ಆಮೇಲೆ ಬುದ್ಧಿ ತಥೋಬುಧಿ ಆಮೇಲೆ ಗುಣಾತ್ಮಕ ಅಹಂಕಾರ ತ್ರಿಗುಣಾತ್ಮಕವಾದಂತಹ ಸತ್ವರಾಜ ತಮ್ಮ ಗುಣಗಳ ಗುಣಗಳಿಂದ ಕುಡಿದಂಥ ಅಹಂಕಾರ ಪಂಚ ತನ್ಮಾತ್ರಂ ಅದರ ನಂತರ ಐದು ಸೂಕ್ಷ್ಮಭೂತಗಳು ಪಂಚ ತನ್ಮಾತ್ರೆಗಳು ಅಂತ ಹೇಳಿದರೆ ಐದು ಸೂಕ್ಷ್ಮಭೂತಗಳು ಯಾವುದದು ಶಬ್ದಸ್ಪರ್ಶ ರೂಪರಸ ಗಂಧ ಇದು ಪಂಚ ತನ್ಮಾತ್ರೆಗಳು ಅಥವಾ ಪಂಚ ಪಂಚೇಂದ್ರಿಯ ವಿಷಯಗಳು ಅಂತ ಹೇಳ್ತಾರೆ ಕಿವಿಗೆ ಶಬ್ದ ಸ್ಪರ್ಶ ಅಂದರೆ ಚರ್ಮಕ್ಕೆ ರೂಪ ಕಣ್ಣಿಗೆ ರಸ ನಾಲಿಗೆಗೆ ಗಂಧ ಮೂಗಿಗೆ ಹೀಗೆ ಐದು ಇನ್ನೊಂದೇನು ಪಂಚತನ್ಮಾತ್ರೆಗಳು ಅಂತೇಳಿ ಹೇಳಿದರೆ ಆಯಾ ಪಂಚಭೂತಗಳ ಒಂದು ಅಂಶವೂ ಅಲ್ಲಿ ಬರ್ತದೆ ಯಾವುದದು ಉದಾಹರಣೆಗೆ ಅಗ್ನಿ ಅದು ರೂಪಕ್ಕೆ ಶಬ್ದಕ್ಕೆ ಆಕಾಶ ಅದರ ಸೂಕ್ಷ್ಮಭೂತಗಳು ಅಂತೇಳಿ ಅಲ್ಲಿ ಮಹಾಭೂತಗಳು ಹೊರಗಡೆ ಇರತಕ್ಕಂಥ ಶರೀರದೊಳಗೆ ಅದರ ಅಂಶಗಳಿಗೆ ಇರತಕ್ಕಂಥದ್ದು ಅದು ಸೂಕ್ಷ್ಮಭೂತಗಳು ಅಂತೇಳಿ ಹೇಳ್ತೇವೆ ರೂಪಕ್ಕೆ ಕಣ್ಣು ಅಂದರೆ ಅದು ಅಗ್ನಿತತ್ವ ಶಬ್ದಕ್ಕೆ ಆಕಾಶ ತತ್ವ ಅಂದರೆ ಕಿವಿ ಸ್ಪರ್ಶಕ್ಕೆ ಚರ್ಮ ಅಂದರೆ ವಾಯು ತತ್ವ ವಾಯು ಸ್ಪರ್ಶವಾಗದು ಗೊತ್ತಾಗ್ತದೆ ನಮಗೆ ಕಣ್ಣಿಗೆ ಕಾಣದಿದ್ದರೂ ಆಮೇಲೆ ಶಬ್ದ ಸ್ಪರ್ಶ ರೂಪ ರಸ ಅಂದರೆ ಜಲ ತತ್ವ ನನಗೆ ರುಚಿ ಅಲ್ಲಿ ನೀರು ಇರಬೇಕು ಬಾಯಿಯೊಳಗೆ ನೋಡಿ ರುಚಿ ಗೊತ್ತಾಗಬೇಕಿದ್ರೆ ಒಣಗಿದ್ರೆ ಗೊತ್ತಾಗೋದಿಲ್ಲ ಹ್ಞೂ ನೋಡಿ ಜೀರ್ಣ ಆಗೋದು ನಮಗೆ ಊಟ ಏನೋ ತಿಂದೋದು ನಿಂಗ್ ನುಂಗ್ಲಿಕ್ಕಾಗೋದಿಲ್ಲ ಏನೋ ಒಂದು ಗಟ್ಟಿಯಾದ ದೋಸೆ ರೊಟ್ಟಿ ಏನಾದರೂ ಇದ್ದರೆ ಬಾಯಲ್ಲಿ ನೀರು ಬಾರದಿದ್ದರೆ ಸರಿಯಾಗಿ ಜೊಲ್ಲು ರಸ ಆವಾಗ ನಮಗೆ ಅದನ್ನು ಜಗಲಿಕ್ಕಾಗೋದಿಲ್ಲ ಅದರ ರುಚಿ ಗೊತ್ತಾಗುದಿಲ್ಲ ನುಂಗ್ಲಿಕ್ಕೂ ಆಗೋದಿಲ್ಲ ಗಂಟ್ಲು ಕಟ್ಟಿಕೊಳ್ತದೆ ಶಬ್ದ ಸ್ಪರ್ಶ ರೂಪರಸ ಜಲತತ್ವ ಗಂಧ ಅಂದರೆ ಪೃಥ್ವಿ ಭೂಮಿ ಮಣ್ಣಿನ ಪರಿಮಳ ನಮ್ಗೆ ಗೊತ್ತಾಗ್ತದೆ ಮಳೆ ಬಂದ ಕೂಡಲೇ ಮೊದಲ ಮಳೆ ಬೀಸಲಿ ಕಾದು ಮೊದಲು ಮಳೆ ಬಂದಾಗ ಮಣ್ಣಿನ ಪರಿಮಾಣ ಗಂಧ ಪೃಥ್ವಿ ಸಗಂಧ ಸರಸ ತಥಾಪ ಅಂತೇಳಿ ಒಂದು ಶ್ಲೋಕವೇ ಇದೆ ಯಾವ್ಯಾವುದರದ್ದು ಯಾವ ಪಂಚಮ ಭೂತಗಳದ್ದು ಗುಣಗಳು ಶಬ್ದ ಪಂಚತನ್ಮಾತ್ರೆಗಳು ಅಂಥೇಳಿ ಪಂಚ ತನ್ಮಾತ್ರೆಗಳು ಪೃಥ್ವಿ ಸಗಂಧ ಸರಸ ತಥಾಪ ಆಪ ನೀರು ಸರಸಹ ರಸಭರಿತವಾದದ್ದು ಅದರ ತನ್ ತನ್ಮಾತ್ರೆಗಳು ಪೃಥ್ವಿಗೆ ಗಂಧ ತನ್ಮಾತ್ರೆ ಆಮೇಲೆ ಸ್ಪರ್ಶೀಚ ವಾಯು ಜ್ವಲನಂಚ ತೇಜ ಸ್ಪರ್ಶಗುಣ ವಾಯುವಿನದ್ದು ಜ್ವಲನ ಪ್ರಜ್ವಲಿಸುವಂಥದ್ದು ಅಥವಾ ರೂಪ ಅದು ತೇಜಸ್ ಅಗ್ನಿಯ ಗುಣ ಹಾಗೆ ಒಂದೊಂದಕ್ಕೊಂದೊಂದು ಹೇಳ್ತಾರೆ ಇನ್ನು ಮುಂದೆ ಇಲ್ಲಿ ಏನೇನು ಬರ್ತದೆ ಅಂತೇಳಿದ್ರೆ ಪ್ರಕೃತಿ ಮೊದಲನೆಯದು ಈ ಎಂಟು ಬಂಧಗಳು ಆಮೇಲೆ ಬುದ್ಧಿ ಆಮೇಲೆ ತ್ರಿಗುಣಾತ್ಮಕವಾದಂಥ ಅಹಂಕಾರ ಆಮೇಲೆ ಐದು ಸೂಕ್ಷ್ಮಭೂತಗಳು ಇದು ಮೂರು ಯಾವುದು ಪ್ರಕೃತಿ ಬುದ್ಧಿ ಅಹಂಕಾರ ಅದಾದ ಮೇಲೆ ಐದು ಸೂಕ್ಷ್ಮಭೂತಗಳು ಅಂದರೆ ಪಂಚತನ್ಮಾತ್ರಗಳು ಇದೇ ಎಂಟು ಬಂಧಗಳು ಅಂಥೇಳಿ ಪಂಚತನ್ಮಾತ್ರೇತತ್ ಪ್ರಕೃತ್ಯದ್ಯಷ್ಟಕಂ ವಿಧು ಪ್ರಕೃತ್ಯಜೋ ದೇಹೋ ದೇಹಜಂ ಕರ್ಮ ಉಚ್ಯತೆ ಪ್ರಕೃತಿಯ ಮೊದಲಾದ ಎಂಟು ಬಂಧಗಳಿಂದ ದೇಹವು ಜನಿಸ್ತದೆ ಪ್ರಕೃತ್ಯಾದಿ ಅಷ್ಟಜ ಜನಿಸುವಂಥದ್ದು ದೇಹ ದೇಹಜಂ ಕರ್ಮ ಉಚ್ಯತೆ ಕರ್ಮ ಹೇಗೆ ಆಗ್ತದೆ ಆ ದೇಹದಿಂದ ಈ ಪ್ರಕೃತಿಯ ಮೊದಲಾದ ಎಂಟು ಬಂಧಗಳಿಂದ ಉಂಟಾದ ಯಾವುದೇ ದೇಹ ಇದೆ ಅದರಿಂದ ಕರ್ಮ ಉಂಟಾಗ್ತದೆ ಪುನಶ್ಚ ಕರ್ಮಜೋ ದೇಹೋ ತಿರುಗಿ ಆ ಕರ್ಮದಿಂದ ದೇಹವು ಹುಟ್ಟುತ್ತದೆ ಅಂದರೆ ಪುಣ್ಯಪಾಪಗಳು ಏನೇನು ಮಾಡಿದ್ದಾರೆ ಅದರ ಫಲವಾಗಿ ಪುನಃ ಇನ್ನೊಂದು ಜನ್ಮ ಉಂಟಾಗ್ತದೆ ಜನ್ಮ ಕರ್ಮ ಪುನಃ ಪುನಃ ಹೀಗೆ ಜನ್ಮ ಮತ್ತು ಕರ್ಮಗಳು ಪುನಃ ಪುನಃ ಆಗ್ತಾ ಇರ್ತದೆ ಅಂದರೆ ಕರ್ಮಾಧೀನವಾಗಿ ಪುನರ್ಜನ್ಮ ಉಂಟಾಗ್ತದೆ ಪುನಜನ್ಮ ಕರ್ಮ ಬೇಕು ಏನೊಂದು ಕರ್ಮ ಉಳಗಡೆ ಉಳ್ಕೊಂಡ್ರೆ ಅದರ ಫಲ ಅನುಭವಿಸಲಿಕ್ಕೆ ಇದ್ದರೆ ಪುನಃ ಹುಟ್ಟಿ ಬರ್ತೇವೆ ಹಾಗಾಗಿ ಕರ್ಮಾತೀತರಾಗಬೇಕು ನಿಷ್ಕಾಮ ಕರ್ಮ ಯೋಗಿಗಳಾಗಬೇಕು ಅಂತ ಹೇಳುವಂಥದ್ದು ಪುಣ್ಯಪಾಪಗಳು ಎರಡನ್ನೂ ಗಣಿಸದೇ ಮಾಡ್ತಕ್ಕಂಥ ಕರ್ತವ್ಯ ಭಾವದ ಭಗವತ್ ಸೇವಾ ದೃಷ್ಟಿಯ ಒಂದು ಕರ್ಮ ಏನಿದೆ ಅದು ನಿಷ್ಕಾಮ ಕರ್ಮ ಫಲ ಫಲದ ಆಸೆ ಇಲ್ಲದೆ ಎದುರುಚ್ಚ ಲಾಭಸಂತುಷ್ಟರಾಗಿ ಮಾಡ್ತಕ್ಕಂಥದ್ದು ಅಂತೇಳಿ ಅದು ಜನ್ಮಕರ್ಮಗಳಿಂದ ಮುಕ್ತಿಯನ್ನು ಕೊಡ್ತದೆ ಅಂಥೇಳಿ ಮುಂದೆ ಬರ್ತದೆ ಈಗ ಶರೀರಂ ತ್ರಿವಿಧಂ ಜ್ಞೇಯಂ ಸ್ಥೂಲಂ ಕಾರಣಂ ಸ್ಥೂಲಂ ವ್ಯಾಪಾರದಂ ಪ್ರೋಕ್ತ ಸೂಕ್ಷ್ಮ್ರಿಯ ಭೋಗದಂ ಶರೀರ ಮೂರು ವಿಧವಾದದ್ದು ಯಾವುದೆಲ್ಲ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರ ಅಂಥೇಳಿ ದೇಹ ಸ್ಥೂಲ ಶರೀರ ಸೂಕ್ಷ್ಮಶರೀರ ಕಾರಣ ಶರೀರ ಸ್ಥೂಲಂ ವ್ಯಾಪಾರದಂ ಪ್ರೋಕ್ತಂ ಸ್ಥೂಲವು ಪ್ರತ್ಯಕ್ಷವಾದ ಲೌಕಿಕ ವ್ಯವಹಾರವನ್ನು ಮಾಡತಕ್ಕಂಥದ್ದು ಸ್ಥೂಲ ಶರೀರ ಈಗ ನಾನು ಕೃಷ್ಣಮೂರ್ತಿ ಅಂತಿದ್ದೆ ನನ್ನ ಶರೀರ ಸ್ಥೂಲ ಶರೀರಕ್ಕೆ ಆ ಹೆಸರು ಆತ್ಮಕ್ಕಲ್ಲ ಇದು ಲೌಕಿಕ ವ್ಯವಹಾರಕ್ಕೆ ಸ್ಥೂಲಂ ವ್ಯಾಪಾರದಂ ಪ್ರೋಕ್ತಮ್ ಸೂಕ್ಷ್ಮಂ ಇಂದ್ರಿಯ ಭೋಗದಂ ಇಂದ್ರಿಯ ಭೋಗವನ್ನು ಉಂಟು ಸೂಕ್ಷ್ಮ ಶರೀರ ಸೂಕ್ಷ್ಮಶರೀರ ಪಂಚೇಂದ್ರಿಯಗಳ ಶಕ್ತಿ ಏನಿದೆ ಅದು ಕಣ್ಣು ಕಿವಿಮೂಗಿನಾಗಿ ಚರ್ಮ ಈ ಹೊರಗಡೆ ಕಾಣುವಂತದಲ್ಲ ಅದರ ಶಕ್ತಿ ಯಾವುದಿದೆ ಅದರ ಆಯಾ ಇಂದ್ರಿಯಗಳಲ್ಲಿ ಅದು ಆಮೇಲೆ ಪಂಚ ಪ್ರಾಣಗಳು ಪ್ರಾಣಪಾನ ವ್ಯಾನದಾನ ಸಮಾನ ಎನ್ನುತಕ್ಕಂಥದ್ದು ಇದೆಲ್ಲ ಬರ್ತದೆ ಅದು ಸೂಕ್ಷ್ಮಶರೀರ ಕಾರಣ ಶರೀರವು ಜೀವನ ಕರ್ಮಕ್ಕನುಸಾರ ಕಾರಣಂತೂ ಆತ್ಮಭೋಗಾರ್ಥಂ ಜೀವಕರ್ಮಾನುರೂಪತ ಆಯಾಯ ಜೀವನ ಕರ್ಮಕ್ಕನುಸಾರವಾಗಿ ಕಾರಣ ಕಾರಣಶರೀರ ಉಂಟಾಗ್ತದೆ ಆತ್ಮನಿಗೆ ಭೋಗವನ್ನು ಉಂಟು ಮಾಡುವಂಥದ್ದು ಅಂದರೆ ಪುನಃ ಜನ್ಮಕ್ಕೆ ಕಾರಣವಾಗುವಂಥದ್ದು ಅದು ಕಾರಣ ಶರೀರ ಪೂರ್ವಕರ್ಮದ ಫಲಸ್ವರೂಪವಾಗಿ ಸುಖಂ ದುಃಖಂ ಪುಣ್ಯ ಪಾಪ ಇಹ್ಕರ್ಮಿ ಫಲಮಷ್ಣುತೆಯೇ ಪುಣ್ಯ ಮತ್ತು ಪಾಪಕರ್ಮಗಳಿಂದ ಮಾಡಿದಂತಹ ಏನು ಪುಣ್ಯ ಮತ್ತು ಪಾಪಕರ್ಮಗಳನ್ನು ಮಾಡಿದ್ದಾನೆ ಅದರಿಂದ ಅವನು ಸುಖ ದುಃಖಗಳನ್ನು ಅನುಭವಿಸ್ತಾನೆ ಜೀವನಾದವ ಅಂತೇಳಿ ಇಲ್ಲಿ ಹೇಳ್ತಾರೆ ಹಾಗೆ ಮುಂದೆ ನೋಡೋಣ ಮುಂದಿನ ವಿಚಾರ ತಸ್ಮದ್ದಿ ಕರ್ಮರಜ್ವಾಹಿ ಬದ್ಧೋ ಜೀವ ಪುನಃ ಪುನಃ ಶರೀರತ್ರಯಕರ್ಮಾಭ್ಯಾಂ ಚಕ್ರವತ್ ಭ್ರಾಮ್ಯತೆ ಸದ ಆದ ಕಾರಣ ತಸ್ಮತ್ ಹಿ ಆದ್ದರಿಂದಲೇ ಕರ್ಮರಜ್ವಾ ಕರ್ಮವೆಂಬ ರಜ್ಜು ಹಗ್ಗ ಅದರಿಂದ ಅದರಿಂದಲೇ ರಜ್ವಾಹಿ ಬದ್ಧ ಬದ್ಧ ಜೀವ ಪುನಃ ಪುನಃ ಪುನಃ ಪುನಃ ಜೀವನು ಬಂಧಿಸಲ್ಪಡ್ತಾನೆ ಕರ್ಮವೆಂಬ ಬಂಧನದಿಂದ ಕರ್ಮವೆಂಬ ಹಗ್ಗದಿಂದ ಶರೀರತ್ರಯ ಕರ್ಮಾಭ್ಯಾಂ ಶರೀರತ್ರಯ ಕರ್ಮಭ್ಯಾಂ ಚಕ್ರ ಉದ್ಭ್ರಾಮ್ಯತೆ ಸದಾ ಈ ಹಿಂದೆ ಹೇಳಿದ ಯಾವುದು ಸ್ಥೂಲ ಸೂಕ್ಷ್ಮ ಕಾರಣ ಏನಾದ್ರೆ ನಾವು ಶರೀರಗಳ ಕರ್ಮಗಳಿಂದ ಸದಾ ಬದ್ಧನಾಗಿ ಪ್ರಕೃತಿಯೇ ಮೊದಲಾದ ಸಂಸಾರ ಚಕ್ರದಲ್ಲಿ ಸುತ್ತಾ ಇರ್ತಾನೆ ಪ್ರಕೃತಿ ಮೊದಲಾದ ಬಂಧ ಬಂಧಗಳಲ್ಲಿ ಪ್ರಕೃತಿ ಆಮೇಲೆ ಬುದ್ಧಿ ಆಮೇಲೆ ತ್ರಿಗುಣಾತ್ಮಕವಾದ ಅಹಂಕಾರ ಮತ್ತು ಪಂಚ ತನ್ಮಾತ್ರೆಗಳು ಅಥವಾ ಪಂಚ ಸೂಕ್ಷ್ಮಭೂತಗಳು ಇವುಗಳಿಂದ ಕೂಡಿರತಕ್ಕಂಥ ಈ ಮಾಯಾ ಪ್ರಕೃತಿ ಏನಿದೆ ಅದರಲ್ಲಿ ಪುನಃ ಪುನಃ ಹುಟ್ಟಿ ಸಾಯುವಂಥದ್ದಕ್ಕೆ ಆ ಚಕ್ರದಲ್ಲಿ ಸುತ್ತುತ್ತಾ ಇರ್ತಾನೆ ಜೀವನೆಂಬಂಥದನ್ನು ಕರ್ಮವೆಂಬ ಹಗ್ಗದಿಂದ ಪುನಃ ಪುನಃ ಬಂಧಿಸಲ್ಪಟ್ಟರು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಕರ್ಮಗಳಿಂದ ಸ್ಥೂಲ ಶರೀರದಲ್ಲಿ ಮಾಡ್ತಕ್ಕಂಥ ಕರ್ಮಗಳು ಅಂದರೆ ಕರ್ಮೇಂದ್ರಿಯಗಳಿಂದ ಮಾಡತಕ್ಕಂಥದ್ದು ವಾಕ್ಪಾಣಿ ಪಾದಪಾಯು ಉಪಸ್ಥ ಅದರಿಂದ ಆಗತಕ್ಕಂಥ ಕರ್ಮಗಳು ಸೂಕ್ಷ್ಮ ಇಂದ್ರಿಯಗಳಿಂದ ಅಂಥೇಳಿದರೆ ಅಲ್ಲಿ ಸೂಕ್ಷ್ಮ ಶರೀರ ಅಂತೇಳಿದರೆ ಅಲ್ಲಿ ಇಂದ್ರಿಯಗಳಿಂದ ಮಾಡ್ತಕ್ಕಂಥದ್ದು ಅಂದರೆ ಕಣ್ಣು ಕವಿ ಮೂಗು ನಾಲಿಗೆ ಚರ್ಮ ಜ್ಞಾನೇಂದ್ರಿಯಗಳು ಆಮೇಲೆ ಅಂತಃಕರಣ ಚತುಷ್ಟಯ ಅಹಂ ಚಿತ್ತ ಬುದ್ಧಿ ಅಹಂ ಮನಸ್ಸು ಚಿತ್ತ ಬುದ್ಧಿ ಅಹಂಕಾರ ಎಂತ ನಾಲ್ಕು ಅಂಧಕರಣ ಚತುಷ್ಟಯಗಳು ಇವುಗಳಿಂದ ಮಾಡತಕ್ಕಂಥದ್ದು ಅದು ಸೂಕ್ಷ್ಮ ಶರೀರದಿಂದ ಆಗತಕ್ಕಂಥ ಕರ್ಮ ಇನ್ನು ಕಾರಣ ಶರೀರ ಅದು ಸಾಮಾನ್ಯವಾಗಿ ಫಲ ಕೊಡುವಂಥದ್ದು ಕಾರಣ ಶರೀರ ಅಂತ ಹೇಳಿದರೆ ಅದು ಮುಂದಿನ ಜನ್ಮಕ್ಕೆ ಕಾರಣವಾದಂಥದ್ದು ಇವೆಲ್ಲದರ ಫಲಸ್ವರೂಪವಾಗಿ ಅದು ಸಂಸ್ಕಾರ ರೂಪದಲ್ಲಿ ಇರುತ್ತದೆ ಮುಂದಿನ ಜನ್ಮಕ್ಕೆ ಹೀಗೆ ಈ ಚಕ್ರದ ಸಂಸಾರ ಚಕ್ರ ಅಂತೇಳಿ ಹೇಳ್ತಾರೆ ಅದರಲ್ಲಿ ಭ್ರಮ ಪರಿಭ್ರಮಿಸ್ತಾ ಇರ್ತಾನೆ ಜೀವನು ಚಕ್ರ ಭ್ರಮ ನಿವೃತ್ತಿಯರ್ಥಂ ಚಕ್ರಕರ್ತಾರ ಮೀಡೆಯೇತ್ ಪ್ರಕೃತ್ಯಾದಿ ಮಹಾಚಕ್ರಂ ಪ್ರಕೃತಿಯ ಪರತಃಿವ ಆ ಚಕ್ರ ಭ್ರಮಣವನ್ನು ನಾಶ ಮಾಡುವುದಕ್ಕಾಗಿ ಅವಧರ ನಿವೃತ್ತಿಗಾಗಿ ಹಾಗಾಗಿ ಆ ಚಕ್ರ ಭ್ರಮಣದ ನಾಶಕ್ಕಾಗಿ ಆ ಚಕ್ರಕರ್ತೃವನ್ನೇ ಸ್ತುತಿ ಮಾಡಬೇಕು ಚಕ್ರ ಕರ್ತಾರಂ ಈಡೆಯೇತ್ ಈಡ ಅಂದರೆ ಸ್ತುತಿ ಈಡೇನೆ ಸ್ತುತಿಸುತ್ತೇನೆ ಈಡಏತ್ ಅಂದರೆ ಸ್ತುತಿಸಬೇಕು ಈಡಸ್ತುತೌ ಧಾತು ಪ್ರಕೃತ್ಯಾದಿ ಮಹಾಚಕ್ರಂ ಪ್ರಕೃತೆಯ ಪರತಃಿವ ಪ್ರಕೃತಿಯೇ ಮೊದಲಾದಂತಹದ್ದು ಯಾವುದಷ್ಟು ಬಂಧುಗಳಿವೆ ಅದು ಒಂದು ಮಹತ್ತಾದಂತಹ ಚಕ್ರ ಮಹಾಚಕ್ರ ಅದು ಆ ಪ್ರಕೃತಿಗಿಂತಲೂ ಪರದಲ್ಲಿರುವವನು ಅಥವಾ ಪ್ರಕೃತಿಯ ಸಂಬಂಧವಿಲ್ಲದೆ ಬೇರೆ ಆಗಿರ್ತಕ್ಕಂಥವನು ಶಿವ ಚಕ್ರಕರ್ತ ಮಹೇಶೋ ಹಿ ಪ್ರಕೃತಿಯ ಪರತೋ ಯಥ ಪಿಬ ಶಿ ವ ಅಥವಾ ಜೀವಾನ್ ಪಿಬತಿ ವಥ ವಮತಿ ಜೀವಾನ್ ಬಾಲೋ ಜಲಂ ಯಥ ತಾ ತಥಾ ಅಂಥೇಳಿ ಅಂದರೆ ಶಿವನು ಆ ಪ್ರಕೃತಿಯಿಂದ ಶೇ ಪರ ಬೇರೆ ಆದವನು ಸಂಬಂಧ ಇಲ್ಲದೇ ಒಂದು ಪ್ರಕೃತಿ ಪ್ರಕೃತಿಗೆ ಅಂಥೇಳಿ ಬಂಧನ ಇಲ್ಲತಕ್ಕಂಥವನು ಆದ ಕಾರಣ ಶಿವನೇ ಪ್ರಕೃತಿಯಾದಿರೂಪವಾದಂತಹ ಚಕ್ರಕ್ಕೆ ಕರ್ತೃವು ಲೋಕವ್ಯವಹಾರದಲ್ಲಿ ಕೂಡ ಚಕ್ರವನ್ನು ನಿರ್ಮಿಸಿದವನು ಚಕ್ರಕ್ಕಿಂತಲೂ ಬೇರೆ ಇತಾನೆ ಚಕ್ರವ್ಯವನ್ನು ಆಗುವುದಿಲ್ಲ ಚಕ್ರವನ್ನು ನಿರ್ಮಾಣ ಮಾಡಿದವನು ಅದರ ಕರ್ತೃ ಅವನು ಅದಕ್ಕಿಂತ ಬೇರೆ ಆಗಿರ್ತಾನೆ ಅದಕ್ಕಿಂತ ಪ್ರತ್ಯೇಕವಾಗಿರ್ತಾನೆ ಹಾಗೆಯೇ ಬಾಲಕನು ಹೇಗೆ ನೀರನ್ನು ಕುಡಿದು ತಿರುಗಿ ಉಗುಳುವ ಉಗುಳುತ್ತಾನೋ ಅಥವಾ ವಾಂತಿ ಮಾಡ್ತಾನೋ ಅದೇ ರೀತಿಯಲ್ಲಿ ಶಿವನು ಕೂಡ ಜೀವರನ್ನು ಪ್ರಕೃತಿಯಾದಿಗಳನ್ನು ಕೂಡ ಕುಡಿಯುವವನು ಅಥವಾ ನಾಶ ಮಾಡುವವನು ಲಯ ಮಾಡುವವನು ಅವನು ಅಂದರೆ ಅಡಗಿಸಿಕೊಂಡಿದ್ದು ತಿರುಗಿ ಉಗುಳುತ್ತಾನೆ ಅಂದರೆ ಸೃಷ್ಟಿಸ್ತಾನೆ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾನೆ ಅಂತೇಳಿ ಚಕ್ರಕರ್ತ ಮಹೇಶೋ ಹಿ ಪ್ರಕೃತಿಯ ಪ್ರತೋಯತ ಪಿಬತಿ ವಥ ವಮತಿ ಜೀವಾನ್ ಬಾಲೋ ಜಲಂ ಯಥಾ ತಿವ ಪ್ರಕೃತ್ಯಶೀಕೃತ್ಯತಿ ತಿರ್ವ ವಶೀಕೃತ ಯಸ್ಮತ್ ತಸ್ಮ ಶಿವೃತ ಅಂದರೆ ಎಲ್ಲವನ್ನು ಹೀಗೆ ಸರ್ವನು ತನ್ನ ವಶದಲ್ಲಿಟ್ಟುಕೊಂಡಿರೋದಕ್ಕೆ ಕಾರಣವೇ ಅವನಿಗೆ ಶಿವ ಅಂತೇಳಿ ಹೆಸರು ವಶದಲ್ಲಿಟ್ಟುಕೊಳ್ಳೋ ಶಿವ ಹಾಗೆ ಶಿವ ವಶ ವಶಿ ಅಂತೇಳಿ ಹಾಗೆ ತನ್ನನ್ನು ತಾನೂ ವಶದಲ್ಲಿಟ್ಟುಕೊಂಡಿರುವವನು ಆತ್ಮ ನಿಗ್ರಹ ಹಾಗೂ ಜಗತ್ತನ್ನೇ ನಿಗ್ರಹಿಸಬಲ್ಲದವನು ಅವನು ಈಶಾ ಶಿವ ವಶಿ ಆ ಶಿವನೇ ಸರ್ವಜ್ಞನು ಶಿವ ಏವೀ ಸರ್ವಜ್ಞ ಪರಿಪೂರ್ಣಶ್ಚ ನಿಸ್ಪೃಹೋ ಅವನೇ ಪರಿಪೂರ್ಣನು ಅವನೇ ಯಾವುದೇ ಬಯಕೆಗಳಿಲ್ಲ ಇಲ್ಲದವನು ನಿತ್ಯ ತೃಪ್ತನು ನಿಸ್ಪೃಹ ಅಂತೇಳಿ ಸರ್ವಜ್ಞತಾ ತೃಪ್ತಿರನಾಧಿಬೋಧ ಸ್ವತಂತ್ರತಾ ನಿತ್ಯಮ ಲುಪ್ತ ಶಕ್ತಿ ಅವನೇ ಯಾವ ಆಶಯವು ಇಲ್ಲತಕ್ಕಂಥವನು ಹಾಗೆ ಸರ್ವಜ್ಞನು ತೃಪ್ತಿ ಅನಾದಿಬೋಧ ಅಂದರೆ ಪೂರ್ಣ ಕಾಮನ್ ಅನಾದಿ ಜ್ಞಾನವುಳ್ಳವನು ಅನಾದಿಯಾದ ಸ್ವರೂಪ ಜ್ಞಾನ ಆದಿ ಇಲ್ಲದಂತಹ ಜ್ಞಾನ ಹ್ಞೂ ಜ್ಞಾನ ಆಮೇಲೆ ಸ್ವತಂತ್ರತಾ ಸರ್ವಸ್ವತಂತ್ರನು ನಿತ್ಯಂ ನಿತ್ಯನು ನಾಶವಿಲ್ಲತಕ್ಕಂಥವನು ಅಲುಪ್ತ ಶಕ್ತಿಹಿ ಶಕ್ತಿಯು ಲೋಪವಾಗದೆ ಕಮ್ಮಿಯಾಗದೆ ಅಥವಾ ಅಪ್ರತಿಹತವಾಗಿರತಕ್ಕಂತಹ ಶಕ್ತಿ ತಡೆಯಲಾಗದಂತಹ ಇತರರಿಂದ ಅನಂತ ಶಕ್ತಿಶ್ಚ ಅನಂತವಾದ ಅಪರಿಮಿತವಾದ ಅಂತ್ಯವಿಲ್ಲದ ಸೀಮೆ ಗಡಿ ಇಲ್ಲದಂಥ ಮಿತಿ ಇಲ್ಲದ ಶಕ್ತಿ ಅಮಿತವಾದ ಶಕ್ತಿ ಇರತಕ್ಕಂಥವನು ಮಹೇಶ್ವರಸನ್ಮಾನಸೈಶ್ವರ್ಯಮ ವೈತಿ ವೇದ ಇವುಗಳು ಈಶ್ವರನ ಮಾನಸವಾದ ಐಶ್ವರ್ಯಗಳು ಸರ್ವಜ್ಞತ್ವ ತೃಪ್ತಿ ಅನಾದಿಯಾದ ಸ್ವರೂಪಜ್ಞಾನ ಸ್ವಾತಂತ್ರ್ಯ ಅಪ್ರತಿಹತವಾದವಾದಂತಹ ಅಪ್ರತಿಹತವಾದ ಶಕ್ತಿ ಹಾಗೂ ಅಪರಿಮಿತವಾದ ಶಕ್ತಿ ಇವುಗಳು ಈಶ್ವರನ ಮಾನಸವಾದಂಥ ಐಶ್ವರ್ಯಗಳು ಅಂಥೇಳಿ ವೇದ ಹೇಳುತ್ತದೆ ಅಂತೇಳಿ ಹೇಳ್ತಾರೆ ಅಥ ಶಿವಪ್ರಸಾದೇನ ಪ್ರಕೃತ್ಯಾದಿ ವಶಂ ಭವೇತ್ ಶಿವಪ್ರಸಾದ ಲಾಭಾರ್ಥಂ ಶಿವಮೇಗ ಪ್ರಪ ಪೂಜೆಯೇ ಶಿವನ ಅನುಗ್ರಹದಿಂದಲೇ ಪ್ರಕೃತಿಯಾದಿ ಚಕ್ರವನ್ನು ವಶ ಮಾಡಿಕೊಳ್ಳಬಹುದು ನಾವು ಹಾಗಾಗಿ ಶಿವನ ಅನುಗ್ರಹವು ಲಭಿಸಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಪ್ರಕೃತಿಯಾದಿ ಚಕ್ರವನ್ನು ವಶಪಡಿಸಬೇಕಿದ್ರೆ ಶಿವನ ಅನುಗ್ರಹ ಬೇಕು ಶಿವನ ಅನುಗ್ರಹ ಬೇಕಾದರೆ ಶಿವನನ್ನೇ ಪೂಜಿಸಬೇಕು ಆ ಚಕ್ರದ ಕರ್ತೃವನ್ನು ಚ ಪೂರ್ಣಸ ತ ಪೂಜಾ ಕಥಂ ಭವೇತು ಶಿವೋದ್ದೇಶೃತ ಕರ್ಮ ಪ್ರಸಾದಜನಕ ಭವೇತ್ ನಿಸ್ಪೃಹನು ಪರಿಪೂರ್ಣನಾದ ಆ ಶಿವನನ್ನು ಪೂಜಿಸುವಂಥದ್ದು ಅಂದರೆ ಹೇಗೆ ನಿಸ್ಪೃಹಸ್ಯ ಪೂರ್ಣಸ್ಯ ಚ ಪೂರ್ಣಸ್ಯ ತು ಪೂಜಾ ಕಥಂ ಭವೇತ್ ಶಿವೋದ್ದೇಶೃತ ಕರ್ಮ ಪ್ರಸಾದಜನಕ ಭವೇತ್ ಶಿವನನ್ನು ಉದ್ದೇಶಿಸಿ ಕರ್ಮವನ್ನು ಮಾಡಬೇಕು ಅದರಿಂದ ಶಿವನಿಗೆ ಶಿವನ ಪ್ರಸನ್ನನಾಗ್ತಾನೆ ಶಿವನ ಪ್ರಸಾದ ನಮಗೆ ಸಿಗ್ತದೆ ಉಂಟಾಗ್ತದೆ ಅಂಥೇಳಿ ಲಿಂಗೇ ಬೇರೆ ಭಕ್ತ ಜನೇ ಶಿವಮುದೇಶ ಪೂಜೆಯೇತ್ ಕಾಯಿ ನಮಸಾವಾಚಾ ಧನೇನಾಭಿ ಪ್ರಪೂಜೆಯೇತ್ ಲಿಂಗದಲ್ಲಿಯೂ ವಿಗ್ರಹದಲ್ಲಿಯೂ ಬೇರಂದರೆ ವಿಗ್ರಹ ಪ್ರತಿಮೆ ಆಮೇಲೆ ಶಿವಭಕ್ತರಲ್ಲಿಯೂ ಶಿವನನ್ನು ಉದ್ದೇಶಿಸಿ ಪೂಜಿಸಬೇಕು ಶಿವನ ಲಿಂಗ ವಿಗ್ರಹ ಶಿವಭಕ್ತರು ಕಾಯೇನ ಮನಸಾ ವಾಚಾ ಧನೇನಾಪಿ ಪ್ರಪೂಜೆಯೇ ಶರೀರ ಮನಸ್ಸು ವಾಕ್ ಈ ತ್ರಣಗಳಿಂದಲೂ ಧನದಿಂದಲೂ ಕೂಡ ಶಿವನನ್ನು ಪೂಜಿಸಬೇಕು ಪೂಜೆಯಾತು ಮಹೇಶೋಹಿ ಮಹೇಶೋ ಹಿ ಪ್ರಕೃತಿಯ ಪರಮಶಿವ ಸತ್ಯಂ ಪೂಜಕ ವಿಶೇಷತಃ ಹಾಗೆ ಪೂಜಿಸಿದರೆ ಮಹೇಶನು ಆ ಪ್ರಕೃತಿಗಿಂತ ಶ್ರೇಷ್ಠನಾಗಿರ್ತಕ್ಕಂಥ ಪರಮೇಶ್ವರನು ಪ್ರಸಾದಂ ಕೊರುತೆ ಪ್ರಸನ್ನನಾಗಿ ಸತ್ಯಂ ಪೂಜಕ ವಿಶೇಷತಃ ಸತ್ಯ ಸ್ವರೂಪನಾದ ಪರಮೇಶ್ವರನು ಸಂತುಷ್ಟನಾಗಿ ಹೆಚ್ಚಾದ ಅನುಗ್ರಹವನ್ನ ವಿಶೇಷವಾದ ಅನುಗ್ರಹವನ್ನ ಉಂಟು ಮಾಡ್ತಾನೆ ಎನ್ನುವಂಥದ್ದು ಖಂಡಿತವು ಸಂಶಯವಿಲ್ಲ ಅಂಥೇಳಿ ಹೇಳ್ತಾರೆ ಇನ್ನು ಮುಂದಿನದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಹರೇರಾಮ ಶಿವಾರ್ಪಣ ಓಂ ತತ್ಸತ್